ತರಂಗ ವಿಶ್ವಾಮಿತ್ರರು ಕೇಳಿದರು ಆ ಹೊಸಬರ ದರ್ಶನವಾಯಿತು ಸಾವಿತ್ರ ಕಿರಣವು ಮೂ ಮೂರ್ತಿಮತಿಯಾಗಿ ಎದುರು ನಿಂತಿದೆ ಪಂಚಮುಖಗಳು ಅದ್ಭುತವಾಗಿ ಕೇವಲ ಕಮಲಪಥಗಳಿಂದಲೇ ಆಗಿರುವಂತಹ ಆ ತಾಮ್ರವರ್ಣದ ದಿವ್ಯ ದೇಹ ಅರುಣಕಾಂತಿಯನ್ನು ಸಂಗ್ರಹಿಸಿ ಅರಕ ತೋರುವ ಪವಿತ್ರ ಮೂರ್ತಿ ಮುಖಮುಖದಲ್ಲಿರುವ ಮೂರು ಮೂರು ಕಣ್ಣುಗಳು ಬೆಳ್ಳಿಯ ಗೆರೆಯಂತಿರುವ ಬಾಲಚಂದ್ರನು ಶಿರೋಭಾಗದಲ್ಲಿ ಶೋಭಿಸುತ್ತಿದ್ದಾನೆ ಅನೇಕ ಬಾಹುಗಳು ಅನೇಕ ಯುದ್ಧಗಳು ಸಜ್ಜನರ ಮನಸ್ಸಿನಂತೆ ಚಂಚಲವಾದರೂ ನಿಶ್ಚಲವೆನ್ನಬಹುದಾದ ಜಲರಾಶಿಯ ಮೇಲೆ ಮುಂಜಾವದಲ್ಲಿ ಬೆಳ್ಳಿಯ ಬೆಳಕು ಬಂದಾಗ ಹರಡುವ ಮಂದ ಪ್ರಭೆಯನ್ನು ಬೀರುತ್ತಾ ಆ ದೇವಿಯು ಕಮಲಾಸನದಲ್ಲಿ ಕುಳಿತಿದ್ದಾಳೆ ಭಗವಾನರು ಒಪ್ಪಿಸಿದ ಪೂಜೆಯನ್ನು ಕೈಗೊಂಡು ದೇವಿಯು ಪ್ರಸನ್ನ ಮಕ್ಕಳಾಗಿ ಪ್ರಸಾದವನ್ನು ಅನುಗ್ರಹಿಸಲು ಸಿದ್ಧಳಾಗಿದ್ದಾಳೆ ಪೂಷನು ವಿಶ್ವಾಮಿತ್ರ ಮಿಕ್ಕವರೆಲ್ಲರಿಗೂ ಮಂತ್ರದ ಅನುಷ್ಠಾನದಿಂದ ಸಾಕ್ಷಾತ್ಕಾರವಾಗಿ ದಿವ್ಯ ದರ್ಶನವಾಗುವುದು ದೇವದರ್ಶನವಾಗಿ ಮಂತ್ರವೂ ಬರುವುದು ಇದುವರೆಗೆ ನೀನು ಮಂತ್ರಪತಿಯಾಗಿದ್ದೆ ಮಂತ್ರಕೃತ್ ಆಗಿದ್ದೆ ಈಗ ಮಂತ್ರದ್ರಷ್ಟನಾಗು ಆ ದೇವಿಯ ಸ್ವರೂಪವನ್ನು ಮಹಿಮೆಯನ್ನು ಆಕೆಯನ್ನು ಆಕೆಯನ್ನೇ ಕೇಳು ವೇದಪುರುಷನ ಸ್ತ್ರೀ ರೂಪವಿದು ಈಕೆಯೇ ವೇದ ಮಾತೆಯು ಈಕೆಯ ಅನುಗ್ರಹವಿಲ್ಲದಿದ್ದರೆ ವೇದಪುರುಷನ ಅನುಗ್ರಹವು ಲಭಿಸುವುದಿಲ್ಲ ನಾವೆಲ್ಲರೂ ಈಕೆಯನ್ನು ಕಂಡು ಬಲ್ಲವಲ್ಲದೆ ಈಕೆಯು ಪ್ರಭಾವವನ್ನು ಪೂರ್ಣವಾಗಿ ಅರಿಯವು ಆದ್ದರಿಂದ ಆಕೆಯನ್ನೇ ಕೇಳು ಎಂದು ವಿಶ್ವಾಮಿತ್ರನನ್ನು ಮುಟ್ಟಿದನು ಪುಷಣ ಸ್ಪರ್ಶದಿಂದ ವಿಶ್ವಾಮಿತ್ರ ದೇಹವು ಪುಳಕಿತವಾಯಿತು ಅಗ್ನಿಸಂಸ್ಪರ್ಶದಿಂದ ಕಾದ ಲೋಹವು ಕೆಂಪಾಗಿ ತೇಜೋಮಂಡಲವಾಗಿ ಉದ್ದಿಪ್ತವಾಗುವಂತೆ ತೇಜೋ ರೋಮ ಕೂಪ ಕೂಪವು ಒಂದೊಂದು ನಾಲಿಗೆಯಾಗಿ ಆ ದೇವಿಯನ್ನು ಸ್ತುತಿಸುವುದಕ್ಕೆ ಸಿದ್ಧವಾಗಿರುವಂತೆ ಆಗಿರಲು ಅವರ ಬಾಯಿಂದ ಸ್ತೋತ್ರ ರೂಪವಾಗಿ ಮಾತು ದಾರಿಯಾಗಿ ಹೊರಟಿತು ಆ ಮಹಾದೇವಿಯ ಅಭಯ ವರದ ಮುದ್ರಗಳನ್ನು ತೋರಿಸಿದರು ಆ ಮಹಾದೇವಿಯು ಅಭಯ ವರದ ಮುದ್ರಗಳನ್ನು ತೋರಿಸಿದಳು ತೆರೆದಿಟ್ಟ ಪುಸ್ತಕದಿಂದ ಓದುವಂತೆ ಆನಂದದಿಂದ ಉದುರುತ್ತಿರುವ ಅಷ್ಟುಗಳು ಬಾಹ್ಯ ದೃಷ್ಟಿಯನ್ನು ಮುಚ್ಚುತ್ತಿದ್ದರು ಅಂತಃಕರಣವು ಸೂರ್ಯಕಿರಣಗಳನ್ನು ಅರಳುತ್ತಿರುವ ತಾವರಿಯಂತೆ ಅರುಳಿಸುತ್ತಿರಲು ಭಗವಾನರು ಆ ವೇದ ಮಾತೆಯನ್ನು ಸ್ತೋತ್ರ ಮಾಡಿದರು ದೇವಿ ನಿನಗೆ ನಮಸ್ಕಾರವು ಸೃಷ್ಟಿಕರ್ತನ ಪರಾಶಕ್ತಿಯಾಗಿ ಲೋಕಲೋಕಗಳನ್ನೆಲ್ಲ ಆವರಿಸಿಕೊಡುತ್ತಿರುವ ಪ್ರಾಣಶಕ್ತಿಯಾದ ನಿನಗೆ ನಮಸ್ಕಾರವು ಅರಳಿದ ತಾವರಿಯನ್ನು ಆಶ್ರಯಿಸಿರುವ ದಳಗಳಂತೆ ಕರ್ಮಕಾಂಡಕ್ಕೆ ಆಧಾರವಾದ ವಿದ್ಯೆಗಳೆಲ್ಲವೂ ನಿನ್ನ ಆಶ್ರಯಿಸಿರುವುದರಿಂದ ನಿನ್ನನ್ನು ವಿದ್ವಾಂಸರು ಧರ್ಮಸ್ವರೂಪಿಣಿ ಧರ್ಮ ಸಂವರ್ಧಿನಿ ಎಂದು ಆರಾಧಿಸುವರು ಅರಳಿದ ತಾವರಿಯ ಪರಿಮಳವನ್ನು ಬೀರುವಂತೆ ಶುದ್ಧ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವ ನಿನ್ನನ್ನು ಬಲ್ಲವರು ಬ್ರಹ್ಮಮಯಿ ಎನ್ನುವರು ಬೀರದ ತಾವರಿಯ ಸುರಿಯುವ ಪುಷ್ಪರಾಜದಂತೆ ಸಿದ್ಧಿಗಳ ಮಳೆಗೆ ಸುರಿಯುವ ನಿನ್ನನ್ನು ಸಿದ್ಧಿಪ್ರಧಾಯಿನಿ ಎನ್ನುವರು ಸರ್ವ ಹೃದಯಗಳಲ್ಲೂ ಕುಳಿತು ಎಲ್ಲವನ್ನೂ ಪ್ರೇರೇ ಪ್ರೇರೇ ಪ್ರೇರಿಸುವ ಸಾಯಿ ದೇವಿಗೆ ನಮಸ್ಕಾರವು ಎಲ್ಲರ ಮನೋಬುದ್ದಿಗಳಲ್ಲಿ ಕುಳಿತು ವೃತ್ತಿಗಳನ್ನು ಬೆಳೆಸುವ ಸರಸ್ವತೀ ದೇವಿಗೆ ನಮಸ್ಕಾರವು ಎಲ್ಲೆಲ್ಲಿಯೂ ಇದ್ದುಕೊಂಡು ಮಾಡಿದ ಕೆಲಸವು ಸಫಲವಾಗುವ ಹಾಗೆ ಮಾಡುವ ಗಾಯತ್ರಿ ದೇವಿಗೆ ನಮಸ್ಕಾರವು ದೇವಿ ಜಗದಾತ್ರಿ ಮನಸ್ಸು ಮಾಡಿದರು ದಯವಿಡು ಲೋಕವನ್ನೆಲ್ಲ ಆರ್ಯವನ್ನು ಮಾಡುವ ಮಂತ ಕಂಡು ನುಡಿಯುವ ಭಾಗ್ಯವು ಬ್ರಹ್ಮರ್ಷಿಗಳ ಇಷ್ಟಾರ್ಥವು ನೆರವೇರಲಿ ವಿಶ್ವವೆಲ್ಲವೂ ಉದ್ದಾರವಾಗುವ ಹರ್ಯನ್ನು ಕಂಡುಕೊಳ್ಳಲಿ ಭಗವತಿ ಗಾಯತ್ರಿ ದೇವಿಯು ವಿಶ್ವಾಮಿತ್ರರು ಹೊಗಳುತ್ತಿದ್ದ ಹಾಗೆಯೇ ತನ್ನ ಸರಸ್ ಸಾವಿತ್ರಿ ಸರಸ್ವತಿ ಗಾಯತ್ರಿ ರೂಪವನ್ನು ತೋರಿಸಿದಳು ಪ್ರಣವ ಒಂದೇ ಕವಲೊಡೆದು ಹದಿನಾರಾಗಿ ಇಪ್ಪತ್ತೆರಡಾಗಿ ಇಪ್ಪತ್ನಾಲ್ಕಾಗಿ ಬ್ರಹ್ಮಾಂಡ ಬ್ರಹ್ಮಾಂಡವೆಲ್ಲವನ್ನು ಆವರಿಸಿರುವ ರಹಸ್ಯವನ್ನು ತೋರಿಸಿ ಭೂಮಿಯಂತರಿಕ್ಷ ಆಕಾಶಗಳಿಗೆಲ್ಲ ತುಂಬಿ ಹೋಗಿರುವ ತನ್ನ ನಾದ ಸ್ವರೂಪವನ್ನು ತೋರಿಸಿ ವತ್ಸ ಇದನ್ನು ಅನುಸಂಧಾನ ಮಾಡಿ ನಿನ್ನದು ಮಾಡಿಕೊ ನೀನು ಕೃತಾರ್ಥನಾದದರ ಗುರುತಾಗಿ ನಿನ್ನ ಬಾಯಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳು ಮೂರು ಪಾದಗಳ ಮಂತ್ರವು ಪ್ರಕಟವಾಗುವುದು ಅದನ್ನು ಅನುಸಂಧಾನ ಮಾಡಿ ಅದನ್ನು ನಿನ್ನದು ಮಾಡಿಕೋ ಈ ಮಂತ್ರಕ್ಕೆ ದೇವತೆಯು ಸವಿತೃವೇ ಆದರೂ ಪೂಷದೇವನ ಅನುಗ್ರಹದಿಂದ ನಿನಗೆ ಮೊದಲು ನನ್ನ ದರ್ಶನವಾಯಿತರಿಂದ ನಿನ್ನ ಬಾಯಲ್ಲಿ ಹೊರಡುವ ಮಂತ್ರವು ಗಾಯತ್ರಿ ಎಂದೇ ಪ್ರಸಿದ್ಧವಾಗಲಿ ಅಷ್ಟೇ ಅಲ್ಲ ಗಾಯತ್ರಿಯು ವಿಶ್ವಾಮಿತ್ರ ಗಾಯತ್ರಿ ಎಂದೇ ಆಗಲಿ ನೀನು ಯಾರನ್ನು ಯಾರಿಗಾದರೂ ನನ್ನನ್ನು ದಾನ ಮಾಡು ನಾನು ಅವನನ್ನು ಕಾಪಾಡುವೆನು ಅವನನ್ನು ಆರ್ಯನನ್ನು ಆರ್ಯನನ್ನಾಗಿ ಮಾಡುವೆನು ಮೂರು ವೇದಗಳಿಗೆ ಅಧಿಕಾರಿಯನ್ನು ಮಾಡುವೆನು ಆದರೆ ಈಗೋ ಇದೇ ಮಾತು ನನ್ನನ್ನು ದುರುಪಯೋಗಪಡಿಸಿಕೊಳ್ಳುವವನ ವಂಶವು ಒಣಗುವ ಮರದಂತೆ ಒಣಗಿ ಹೋಗುವುದು ಎಂದು ಹೇಳಿ ಬೃಹಣಸ್ಪತಿ ಪೂಷರ ಅಪ್ಪಣೆಯನ್ನು ಕೇಳಿ ವಿಶ್ವಾಮಿತ್ರರಿಗೂ ಹೇಳಿ ಆತನ ಪೂಜೆಯನ್ನು ಪಡೆದು ಅಂತರ್ಧಾನ ಅಂತರ್ಧಾನಳಾದಳು ಬೃಹನಸ್ಪತಿ ಪೂಷರು ಪರಮಾನಂದ ಭರಿತರಾಗಿ ಮೃತ ಕಾರ್ಯರಾದ ವಿಶ್ವಾಮಿತ್ರರನ್ನು ಆನಂದಾಷ್ಟ್ರಪೂರ್ವಕವಾಗಿ ಹೊಗಳಿ ಆತನಿಂದ ಪೂಜೆಯನ್ನು ಪಡೆದು ಮರೆಯಾದರು ವಿಶ್ವಾಮಿತ್ರರು ನಡೆದದ್ದೆಲ್ಲವನ್ನು ಅವೃತ್ತಿ ಹಾಕುವ ವೃ ವಿದ್ಯಾರ್ಥಿಯಂತೆ ಮತ್ತೆ ಮತ್ತೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಮುಂದಿನ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ಆನಂದ ಪರವಶರಾಗಿ ಹಾಗೆಯೇ ಮೈಮರೆತು ಅಲ್ಲಿಯೇ ಕುಳಿತಿದ್ದರು